ಓರುಭ್ಯೋ ನಮಃ ಹರಿ ಓಂ ಅಥ ಶಿವಪುರಾಣತ್ಮೆ ಶಿವ ಪುರಾಣದ ಮಹಾತ್ಮಿಯಲ್ಲಿ ನಾಲ್ಕನೇ ಅಧ್ಯಾಯವು ಬ್ರಾಹ್ಮಣ ದಿಷ್ಟ್ಯಾಕಾಲೇ ಪ್ರಬುದ್ಧಾಸಿ ಶಿವಾನುಗ್ರಹ ತೋವರಾಂ ಇಮಾಂ ಶಿವಪುರಾಣಸೈರಾಗ್ಯವತ್ಕಾಂ ಬ್ರಾಹ್ಮಣನು ಹೇಳುತ್ತಾನೆ ಕೆಲವು ಸ್ತ್ರೀಯೇ ಪವಿತ್ರವಾದ ವೈರಾಗ್ಯವುಂಟು ಮಾಡುವ ಶಿವಪುರಾಣದ ಕಥೆಯನ್ನು ಕೇಳಿ ಸರಿಯಾದ ಸಮಯದಲ್ಲಿ ಶಿವಾನುಗ್ರಹದಿಂದ ಎಚ್ಚೆತ್ತಿರುವೆ ಇದು ನಿನ್ನ ಅದೃಷ್ಟವು ಮಾ ಭೈಷೀರ್ವಿಜಪತ್ನಿ ತ್ವ ಶಿವ ಶರಣ ವ್ರಜ ಶಿವಾಗ್ರಹತಾ ಸದ್ಯೋ ವಿನಶ್ಯತಿ ಎಲೋ ಬ್ರಾಹ್ಮಣ ಪತ್ನಿಯೇ ನೀನಿನ್ನು ಹೆದರಲ್ಬೇಟಾ ಮಾ ಭೈಷೀ ತ್ನೀ ತ್ವನು ಶಿವಸ್ಯ ಶರಣ ವ್ರಜ ಈಶ್ವರನನ್ನು ಮರೆಹೋಗು ಶರಣುಹುಂದು ಶಿವಾನುಗ್ರಹತವರ್ವ ಪಾಪ ಶಿವನ ಆ ಶಿವನ ಪರಶಿವನ ಸದಾಶಿವನ ಅನುಗ್ರಹದಿಂದ ಸರ್ವಾಪಗಳು ಕೂಡ ಸದ್ಯೋ ವಿನಶ್ಯತಿ ತತ್ಕ್ಷಣವೇ ಸದ್ಯವೇ ನಾಶವನ್ನು ಹೊಂದುತ್ತದೆ ವಕ್ಷ್ಯಾ ವಸ್ತು ಶಿವಕೀರ್ತಿ ಸಮನ್ವಿ ಭವಿಷ್ಯತಿ ಗತಿ ಸುಖಾವಹ ಶಿವನ ಕೀರ್ತನೆಯಿಂದ ಕೂಡಿದಂತಹ ಪಾಪವನ್ನು ನಾಶ ಮಾಡಿ ಯಾವಾಗಲೂ ನಿನಗೆ ಸುಖವನ್ನುಂಟು ಮಾಡುವಂತಹ ಪವಿತ್ರವಾದ ವಸ್ತುವಿನ ವಿಷಯವನ್ನು ಕುರಿತು ನಿನಗೆ ಹೇಳುತ್ತೇನೆ ಕೇಳು ಸತ್ಕಥಾಶ್ರವಣ ದೇವಜಾತಾ ಮತಿರೀದೃಶಿ ಪಶ್ಚಾತ್ತಾಪಾನ್ವಿತಾಶು ವೈರಾಗ್ಯಂ ವಿಷಯ ಚಿವನ ಸತ್ಕಥೆಯನ್ನು ಶ್ರವಣ ಮಾಡಿದ್ದರಿಂದಲೇ ಕೇಳಿದ್ದರಿಂದಲೇ ನಿನಗಿಂತಹ ಒಳ್ಳೆಯ ಮನಸ್ಸು ಬುದ್ಧಿ ಉಂಟಾಯಿತು ಪಶ್ಚಾತ್ತಾಪಾನ್ವಿತ ಅಶುದ್ಧ ಎಂತಹ ಬುದ್ಧಿ ಇದೂದ ಪಶ್ಚಾತ್ತಾಪದಿಂದ ಕೂಡಿದಂತಹ ಬುದ್ಧಿ ಬಂತು ನಿನಗೆ ಮಾಡಿದ್ದು ತಪ್ಪು ಎನ್ನುವಂತಹ ಮನೋಭಾವ ಬಂತು ಇಷ್ಟರಿಗೆ ಮಾಡಿದ್ದು ಶುದ್ಧವಾಯಿತು ಮನಸ್ಸು ವೈರಾಗ್ಯಂ ವಿಷಯ ಶುಚ ಹಾಗೆಯೇ ಇಂದ್ರಿಯ ವಿಷಯಗಳಲ್ಲಿ ಶಬ್ದಸ್ಪರ್ಶ ರೂಪ ರಸಗಂಧಗಳೆಂಬಂತಹದ್ದು ಕಿವಿ ಚರ್ಮ ಕಣ್ಣು ನಾಲಿಗೆ ಆಮೇಲೆ ಮೂಗು ಅಥವಾ ಘ್ರಾಣೇಂದ್ರಿಯವಿಷ್ಟಕ್ಕೆ ವಿಷಯಗಳು ಈ ವಿಷಯಗಳಲ್ಲಿ ಎಲ್ಲ ವೈರಾಗ್ಯವು ಕೂಡ ಉಂಟಾಗುತ್ತಿದೆ ನಿನಗೆ ಅಂಥೇಳಿ ಆ ಸತ್ಕಥೆಯನ್ನು ಕೇಳಿದ್ರಿಂದ ಶಿವನ ಕಥೆಯನ್ನು ಪಶ್ಚಾತ್ತಾಪ ಪಾಪಕೃತ ಪಾಪನಾಂ ನಿಷ್ಕೃತಿಯ ಪರ ಸರ್ವರ್ಣಿತ ಸದ್ಯಸ್ ಸದ್ಭಿ ಸರ್ವಪಾಪ ವಿಶೋಧನಂ ಪಶ್ಚಾತ್ತಾಪದಿಂದಲೇ ಪಾಪ ಮಾಡಿದಂಥವರಿಗೆ ಆ ಪಾಪಗಳ ನಿವೃತ್ತಿ ಅಥವಾ ಪಾಪಗಳ ಪರಿಹಾರವಾಗ್ತದೆ ಪಶ್ಚಾತ್ತಾಪವೇ ಪಾಪಕ್ಕೆ ಪ್ರಾಯಶ್ಚಿತ್ತವು ಸದ್ಭಿಹಿ ಸರ್ವಪಾಪ ವಿಶೋಧನ ಸರ್ವಪಾಪಗಳನ್ನು ಕೂಡ ಅದು ಶೋಧನ ಮಾಡುವಂಥದ್ದು ಶುದ್ಧಿಗೊಳಿಸುವಂಥದ್ದು ನಾಶ ಮಾಡುವಂಥದ್ದು ಅಂತೇಳಿ ಸತ್ಪುರುಷರು ಹೇಳುತ್ತಾರೆ ಸತ್ಪುರುಷರಿಂದ ಹೇಳಲ್ಪಟ್ಟಿದೆ ವರ್ಣಿಸಲ್ಪಟ್ಟಿದೆ ಅಂತೇಳಿ ಸರ್ಷಾಂ ವರ್ಣಿತ ಸದ್ಭಿ ಎಲ್ಲ ಸಜ್ಜನದಿಂದ ಅದು ಹೇಳಲ್ಪಟ್ಟಿದೆ ಪಶ್ಚಾತ್ತಪದ ಮಹಿಮೆ ಪಶ್ಚಾತ್ತ ಶುದ್ಧಿ ಪ್ರಾಯಶ್ಚಿತ್ತ ಕರೋತಿ ಸಹ ಯಥೋಪದಿಷ್ಟ ಸದ್ಭಿರ್ವರ್ವಾಪವಿಶೋಧನ ಪ್ರಾಯಶ್ಚಿತ್ತಧೀಕೃತ್ಯ ವಿಧಿವನ್ ನಿರ್ಭಯ ಪುಮಾ ನಾತಿ ಸುಗತಿ ಪ್ರಾ ಪಶ್ಚಾತ್ತೀನ ಸಂಶಯ ಪಾಪಕ್ಕೆ ಪ್ರಾ ಪಶ್ಚಾತ್ತಾಪವೇ ಪ್ರಾಶ್ಚಿತ್ತ ಎಂದು ಮಾತ್ರ ತಿಳಿದು ಎಷ್ಟು ಪಾಪ ಮಾಡಿದರೂ ಪಶ್ಚಾತ್ತಾಪ ಪಟ್ಟರೆ ಸಾಕು ಎಂದು ನಿರ್ಭಯನಾಗಿ ಯಾವನು ಮಾರ್ಗ ತಪ್ಪಿ ನಡೆಯುವನು ಅವನಿಗೆ ವರ್ಷವಿಡೀ ಪಾಪ ಮಾಡಿ ವರ್ಷಕ್ಕೊಮ್ಮೆ ಗಂಗಾ ಸ್ನಾನ ಮಾಡಿದೆ ಮಾಡಿದರೆ ಹೇಗೆ ಪಾಪ ಪರಿಹಾರವಾಗದೋ ಅದೇ ರೀತಿ ಅವನಿಗೆ ಎಷ್ಟೋ ಪಾಪಗಳನ್ನು ಮಾಡ್ತಾ ಮಾಡ್ತಾ ಆಗಾಗ ಪಶ್ಚಾತ್ತಾಪ ಪಟ್ಟರೆ ಪುನಃ ಪುನಃ ಪಾಪ ಮಾಡಿದರೆ ಅವನಿಗೆ ಸದ್ಗತಿ ಸಿಗಲಿಕ್ಕಿಲ್ಲ ಎಚ್ಿವಪುರಾಣಥಾಶ್ರವಣತೋ ಯಥ ಜಾತೆ ಚಿತ್ತ ಶುದ್ಧಿರ್ಹ ನೈರುಪಾಯ ತೈರುಪಾಯ ಈ ಶಿವಪುರಾಣ ಕಥೆಯನ್ನು ಕೇಳಿದ್ದರಿಂದ ಹೇಗೆ ಮನಸ್ಸು ಶುದ್ಧಿಯಾಗುವುದು ಹಾಗೆ ಇನ್ಯಾವ ಉಪಾಯಿಂದಲೂ ಶುದ್ಧಿಯಾಗಲಾರದು ಶೋಧ್ಯಮ ದರ್ಪಣಂ ಯಥ ನಿರ್ಮಲಂ ತಥೈತತ್ ಕಥೆಯ ಚೇತೋ ವಿಶುಧಿ ಸಂಶಯ ಹೇಗೆ ಕನ್ನಡಿಯು ಅತ್ಯಂತ ನಿರ್ಮಲವಾಗಿ ಕಾಣಿಸುತ್ತದೆ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ಈ ಶಿವಪುರಾಣದ ಕಥೆಯನ್ನು ಕೇಳೋದ್ರಿಂದ ಅತ್ಯಂತ ಸ್ಪಷ್ಟವು ನಿರ್ಮಲವು ಮಲಿನ ರಹಿತವು ಮಲ್ಮಷರಹಿತವು ಸ್ವಚ್ಛವು ಪರಿಶುದ್ಧವೂ ಆಗುವುದು ಸಂಶಯವಿಲ್ಲ ವಿಶುದ್ಧೇ ಚೇತಸಿ ಶಿವೋ ನೃಣಾಂ ತಿಷ್ಟತಿ ಸಾಂಬಿಕ ನೃಣಾಂ ತಿಷ್ಟತಿ ಸಾಂಬಿಕ ಆ ಶುದ್ಧವಾದ ಚಿತ್ತವುಳ್ಳವನಾದರೆ ಶಿವನು ಕೂಡ ಅಂತಹ ಮನುಷ್ಯರ ಮಾನವರ ಮುಂದೆ ಅಂಬಿಕಾ ಸಹಿತನಾಗಿ ಪರ ಪಾರ್ವತಿ ಸಹಿತನಾಗಿ ಪರಮೇಶ್ವರನು ಒಲಿಯುತ್ತಾನೆ ತಥೋ ಯಾತಿ ವಿಶುದ್ಧಾತ್ಮ ಸಾಂಬ ಶಂಭೋ ಪರಂ ಪದಂ ಅವನ ಕೃಪೆಯಾದರೆ ಪಾರ್ವತಿ ಪರಮೇಶ್ವರನ ಕೃಪೆ ಅವರಿಗೆ ಬ ಕೃಪೆಯಾದರೆ ವಿಶುದ್ಧಾತ್ಮನಾಗಿ ಆತ್ಮಶುದ್ಧಿಯುಳ್ಳವನಾಗಿ ಆ ಅಂಬಾ ಸಹಿತನಾದ ಸಾಂಬನಾದ ಶಂಭುವಿನ ಪರಮ ಪದವನ್ನು ಕೈಲಾಸವನ್ನು ಅಥವಾ ಶಿವಪದವನ್ನು ಹೊಂದುತ್ತಾನೆ ಶಿವ ಸಾಹಿತ್ಯವನ್ನು ಹೊಂದುತ್ತಾನೆ ಅದ ಸರ್ವಸ್ಯ ವರ್ಗಸ್ಯ ಏತತ್ ಕಥಾ ಸಾಧನ ಮತ ಹಾಗಾಗಿ ಸಮಾಜದ ಸರ್ವ ವರ್ಗದವರಿಗೂ ಕೂಡ ಎಲ್ಲರಿಗೂ ಕೂಡ ಆಗುವಂಥದ್ದು ಇದು ಶಿವ ಪುರಾಣ ಕಥೆಯ ಒಂದು ಶ್ರವಣ ಅದು ಸಾಧನ ಯಾವುದಕ್ಕೆ ಮೋಕ್ಷ ಸಾಧನೆಗೆ ಪಾಪನಾಶಕ್ಕೆ ಸರ್ವ ಸುಖ ಸಿದ್ಧಿಗೆ ಏತದರ್ಥ ಮಹಾದೇವೋ ನಿರ್ಮಮೇ ತ್ವಾಗ್ರಹಾದಿ ಮಾಂ ಹಾಗಾಗಿಯೇ ಮಹಾದೇವನು ಇದನ್ನು ನಿರ್ಮಿಸಿದ ಅತ್ಯಂತ ಒತ್ತಾಯಪೂರ್ವಕವಾಗಿ ಈ ಶಿವಪುರಾಣ ಕಥೆಯನ್ನು ಜನರಿಗೆ ಉಪಯೋಗವಾಗಲಿ ಪಾಪಿಗಳ ಪಾಪನಾಶವಾಗಲಿ ಲೋಕದಲ್ಲಿ ಜನರು ಸುಖ ನೆಮ್ಮದಿಯಿಂದ ಬಾಳಲಿ ಸ್ಮರಣಾನಂತರ ಕೂಡ ಇಹಲೋಕದಲ್ಲಿ ಶ್ರೇಯ ಪ್ರಿಯೇಯಗಳನ್ನು ಮರಣಾನಂತರದಲ್ಲಿ ಕೂಡ ಸದ್ಗತಿಯನ್ನು ಕೂಡ ಹೊಂದಲಿ ಎನ್ನತಕ್ಕಂಥ ಒಂದು ದೃಷ್ಟಿಯಿಂದ ಆ ಮಹಾದೇವನಾದ ಪರ ಅನುಗ್ರಹಿಸಿದ ಅಂತಲೇ ಹೇಳ್ತಾರೆ ಕಥೆಯ ಸಿದ್ಧತೆ ಧ್ಯಾನಂ ಈ ಶಿವಪುರಾಣ ಕಥೆಯನ್ನು ಕೇಳುತ್ತಾ ಕೇಳುತ್ತಾ ಧ್ಯಾನವು ಮನಸ್ಸಿಗೆ ಸಿದ್ಧಿಸುತ್ತದೆ ಏಕಾಗ್ರಚಿತ್ತನಾಗಿ ಶ್ರವಣ ಮಾಡಿದರೆ ಅನಯಾ ಗಿರಿಜಾಪತೇ ಗಿರಿಜಾಪತಿಯ ಕುರಿತಾದ ಧ್ಯಾನ ಶಿವಧ್ಯಾನ ಮನಸ್ಸಿಗೆ ಸಿದ್ಧಿಸ್ತದೆ ಧ್ಯಾನ ಜ್ಞಾನ ಆ ಧ್ಯಾನದಿಂದ ಜ್ಞಾನ ಉಂಟಾಗ್ತದೆ ಪರಂ ಪರಂಜ್ಞಾನ ಪರಮ ಜ್ಞಾನ ಅಥವಾ ಪರತತ್ವಜ್ಞಾನ ಉಂಟಾಗ್ತದೆ ತಸ್ ಕೈವಲ್ಯವತಿ ಧ್ರುವಂ ಇದರಿಂದ ಕೈವಲ್ಯ ಮೋಕ್ಷ ಶಾಶ್ವತವಾಗಿ ಶಾಶ್ವತವಾದಂತಹ ಮೋಕ್ಷ ಅಥವಾ ಖಂಡಿತವಾಗಿಯೂ ಮೋಕ್ಷ ಸಿದ್ಧಿಸ್ತದೆ ಅಸಿದ್ಧಕರಧ್ಯಾನ ಕಥಾಮ ಶೃಣೋತಿಯ ಅದಲ್ಲದೆ ಹೋದಲ್ಲಿ ಶಿವಪುರಾಣ ಕಥೆಯನ್ನು ಎಷ್ಟು ಕೇಳಿದರೂ ಕೂಡ ಯಾವನಿಗೆ ಆ ಶಿವ ಅಥವಾ ಶಂಕರ ಶಂ ಅಂದರೆ ಮಂಗಳ ಕರ ಅಂದರೆ ಉಂಟು ಮಾಡುವ ಲೋಕಕ್ಕೆ ಮಂಗಳ ಉಂಟು ಮಾಡುವಂತಹ ಆ ಸದಾಶಿವನ ಧ್ಯಾನ ಯಾರಿಗೆ ಒಲಿಯುವುದಿಲ್ಲವೋ ಈ ಕಥೆಯನ್ನು ಕೇಳಿ ಕೂಡ ಶಿವಪುರಾಣ ಕಥೆಯನ್ನು ಸಪ್ರಾಪ್ಯನ್ಯ ಭವೇ ಧ್ಯಾನಂ ಚಂಬೋರ್ಯಾ ಅತಿಪರಾಂಗತಿ ಒಂದು ವೇಳೆ ಈ ಜನ್ಮದಲ್ಲಿ ಸಿದ್ಧಿಸದಿದ್ದರೂ ಅವರಿಗೆ ಮುಂದಿನ ಜನ್ಮದಲ್ಲಿ ಸಹ ಪ್ರಾಪ್ಯ ಅನ್ಯ ಭೇ ಬೇರೆ ಮುಂದಿನ ಭವದಲ್ಲಿ ಜನ್ಮದಲ್ಲಿ ಶಿವಧ್ಯಾನವನ್ನು ಸಿದ್ಧಿ ಪಡ್ಕೊಂಡು ಶಂಭುವಿನ ಪರಮಗತಿಯನ್ನು ಹೊಂದುತ್ತಾನೆ ಅಂದರೆ ಶಿವಸಾಹಿತ್ಯವನ್ನು ಹೊಂದುತ್ತಾನೆ ಶಿವೈಕ್ಯವನ್ನು ಹೊಂದುತ್ತಾನೆ ಎತ್ ಕಥಾಶ್ರವಣತಃ ಕೃತ್ ಧ್ಯಾನ ಮುಪತೆ ತೇ ಪಶ್ಚಾತ್ತಾಪಿನ್ ಪಾಪ ಬಹವ ಸಿದ್ಧಿಮಾಗ ಈ ಕಥೆಯನ್ನು ಕೇಳುವುದರಿಂದ ಈಶ್ವರನ ಧ್ಯಾನ ಮಾಡಲು ಬುದ್ಧಿ ಹುಟ್ಟುವುದು ಎತ್ತು ಕಥಾಶ್ರವಣ ಉಮಾಪೇ ಧ್ಯನ ಬಹಳ ಸಿದ್ಧಿಮತ ಹೀಗೆ ಈಶ್ವರ ಧ್ಯಾನ ಮಾಡಲು ಬುದ್ಧಿ ಉಂಟಾಗಿ ಅನಂತರ ಈಶ್ವರನ ಧ್ಯಾನ ಮಾಡುವುದರಿಂದ ತಾವು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಸಿದ್ಧಿಯನ್ನು ಹೊಂದುವರು ಸರ್ವಾಂಶ ಶ್ರೇಯಸೀ ಸತ್ಕಥಾಶ್ರವಣ ಋಣ ಯಥಾವರ್ತ್ಮ ಸಮಾರಾಧ್ಯಬಂಧ ಗದಾಪಂ ಈ ಸತ್ ಕಥಾಶ್ರವಣವು ಮನುಷ್ಯರಿಗೆ ಶ್ರೇಯಸ್ಸಿಗೆ ಕಾರಣವಾದುದು ಮತ್ತು ಸರಿಯಾದ ರೀತಿಯಿಂದ ಆರಾಧಿಸಿದರೆ ಸಂಸಾರ ಬಂಧವೆಂಬ ರೋಗವು ಭವಂಧ ಗದ ಗದ ಅಂದರೆ ರೋಗ ಅದನ್ನು ದೂರ ಮಾಡುವಂಥದ್ದು ಇದು ನಾಶವಾಗಿ ಮುಕ್ತಿಯು ಉಂಟಾಗುವುದು ಕಥಾಶ್ರವಣತಃ ಶಂಭೋ ಮನನಾಥ ಚ ತೋ ಹೃದಾ ಅಂದರೆ ಶಂಭುವಿನ ಈ ಶಿವಪುರಾಣದ ಕಥೆಯನ್ನು ಕೇಳುವ ಮೂಲಕವಾಗಿ ಅದನ್ನು ಶ್ರವಣ ಆಮೇಲೆ ಮನನ ಮನಸ್ಸಿನ ಹೃದಯಪೂರ್ವಕವಾಗಿ ಹೃದಯ ಮನನ ಮಾಡುವುದರಿಂದ ಕೇಳಿದ ನಂತರ ನಿಧಿಧ್ಯಸನತಶ್ಚೈವ ಚಿತ್ತಶುದ್ಧಿರ್ಭವತ್ಯಲಂ ಅದರ ಬಳಿಕ ಶ್ರವಣ ಮನನ ನಿಧಿಧ್ಯಸನ ಎನ್ನುವಂತಹದ್ದು ಮೂರು ಹಂತಗಳು ಇದರಿಂದ ಚಿತ್ತಶುದ್ಧಿಯು ಖಂಡಿತವಾಗಿಯೂ ಆಗ್ತದೆ ಪುನಃ ಪುನಃ ಶಿವನನ್ನೇ ಯೋಚಿಸುವುದರಿಂದ ಮನಸ್ಸು ಶುದ್ಧಿಯಾಗ್ತದೆ ನಿಧಿಧ್ಯಸನ ಅಂತ ಮನನ ನಿಧಿಧ್ಯಸನ ಅಥೋ ಭಕ್ತಿರ್ಮಹೇಶ ಪುತ್ರಾಭ್ಯಾಂಭತಿ ಧ್ರುವಂ ತದನುಗ್ರಹ ತೋ ದಿವ್ಯಾಥೋ ಮುಕ್ತಿರ್ನ ಸಂಶಯೋ ಆದ್ದರಿಂದ ಅವನ ಪುತ್ರರಾದ ಗಣಪತಿ ಷಣ್ಮುಖ ಇವರುಗಳ ಮೂಲಕ ಶಿವನಲ್ಲಿ ಭಕ್ತಿಯು ಹುಟ್ಟಿ ಶಿವನ ಅನುಗ್ರಹದಿಂದ ದಿವ್ಯವಾದ ಮುಕ್ತಿಯು ಖಂಡಿತವಾಗಿ ಲಭಿಸುತ್ತದೆ ತದ್ವಿಹೀನ ಪಶು ಜ್ಞೇಯ ಆ ಈಶ್ವರ ಭಕ್ತಿ ಇಲ್ಲದವನನ್ನು ಪಶು ಅಂತೇಳಿ ತಿಳಿಯಬೇಕು ಮಾಯಾ ಬಂಧನ ಸಕ್ತಧೀ ಈ ಜಗತ್ತೆಂಬ ಈ ಸಂಸಾರವೆಂಬ ಮಾಯೆಯ ಬಂಧನದಲ್ಲಿ ಆಸಕ್ತನಾದಂತಹ ಯಾವ ಬುದ್ಧಿ ಉಳ್ಳಂತಹ ಯಾವನಿದ್ದಾನು ಈಶ್ವರ ಭಕ್ತಿ ಇಲ್ಲದವನು ಅಥವಾ ಪರಮೇಶ್ವರನ ಭಗವಂತನಲ್ಲಿ ಭಕ್ತಿ ಇಲ್ಲದವನು ಅವನನ್ನು ಪಶುವೆಂದೇ ಮನುಷ್ಯ ಅಲ್ಲವ ಎನ್ನುವಂಥದ್ದು ಸಂಸಾರ ಬಂಧನಾನ್ನವ ಮುಕ್ತೋವತಿ ಸಧ್ರವಂ ಅಂಥವನು ಆ ಪರಮೇಶ್ವರಿನ ಯಾವನಿಗೆ ಭಕ್ತಿ ಉಂಟಾಗಿಲ್ಲವೋ ಅವನು ಸಂಸಾರದ ಬಂಧನ ಅಂದರೆ ಪುನರ್ಜನ್ಮ ಪುನಃ ಪುನಃ ಹುಟ್ಟುವಿಕೆ ಸಂಸಾರದ ಚಕ್ರ ಇದರಿಂದ ಮುಕ್ತನಾಗುವುದಿಲ್ಲ ಖಂಡಿತ ಇದು ಎನ್ನುವಂಥದ್ದು ಅಥಿ ದುಜಪತ್ನಿತ್ವ ವಿಷಯಭ್ಯೋ ನಿವೃತ್ತಧೀ ಶೃಣು ಶಂಭೋ ಕಥಾಂಚೇತಕ್ತಿಯ ಪರಮಪಾವನೀ ಹೀಗಾಗಿಯೇ ಎಲೈ ದ್ವಿಜಪತ್ನಿಯೇ ಚಂಚುಲೆಯೇ ಎಲೈ ಬ್ರಾಹ್ಮಣ ಪತ್ನಿಯೇ ನೀನು ಈ ಇಂದ್ರಿಯಾದಿ ವಿಷಯಗಳಿಂದ ವೈರಾಗ್ಯವನ್ನು ಹೊಂದಿ ಶಂಭುವಿನ ಕಥೆಯನ್ನು ಕೇಳು ಪರಮಪಾವನವಾದಂತಹ ಶಿವಪುರಾಣವನ್ನು ಭಕ್ತಿಯಿಂದ ಕೇಳು ಅಂತೇಳಿ ಹೇಳ್ತಾನೆ ಬ್ರಾ ಯಾರು ಉಪನ್ಯಾಸಕ ದೇವಸ್ಥಾನದಲ್ಲಿ ಯಾರು ಶಿವಪುರಾಣದ ಕಥೆಯನ್ನು ಹೇಳ್ತಿದ್ನೋ ಅವನು ಚಂಚುಲೆ ಹತ್ರ ಹೇಳ್ತಾನೆ ಶೃಣ್ವಂತ ಶೃಣವಂತ ಸತ್ಕಥಾಂ ಶಂಕರಸ ಪರಮಾತ್ಮ ಶುದ್ಧಿಮೇಶ್ಯತಿ ಚೇತಸ್ತೆ ತಥೋ ಮುಕ್ತಿಮಾಪ್ಸಿಯಸಿ ಆ ರೀತಿ ನೀನು ಆ ಪರಮಾತ್ಮ ಅಂತಹ ಶಂಕರನ ಶಿವಪುರಾಣದ ಸತ್ಕಥೆ ಆ ಶಂಕರನ ಲೀಲೆ ಲೀಲಾವಿಭೂತಿ ಉಳ್ಳಂತಹ ಕಥೆಯನ್ನು ಕೇಳಿ ಕೇಳಿದವಳಾಗಿ ಕೇಳುತ್ತಾ ಕೇಳುತ್ತಾ ನಿನ್ನ ಮನಸ್ಸು ಶುದ್ಧಿಯನ್ನು ಹೊಂದುತ್ತದೆ ಬಳಿಕ ನೀನು ಮುಕ್ತಿಯನ್ನು ಹೊಂದುತ್ತೀಯ ಧ್ಯಾಯತಃ ಶಿವಪಾದಾಬ್ಜಂ ಚೇತಸಾ ನಿರ್ಮಲೇನ ಬಹಿ ಏಕೇನ ಜನ್ಮನಾ ಮುಕ್ತಿ ಸತ್ಯಂ ಸತ್ಯಂ ವದಾಮ್ಯಹಂ ಶಿವನ ಪಾದಾಂಬುಜವನ್ನೇ ಶಿವನ ಪಾದಕಮಲಗಳನ್ನೇ ಧ್ಯಾನ ಮಾಡುತ್ತಾ ನಿರ್ಮಲವಾದ ಚಿತ್ರದಿಂದ ಶಿವನ ಪಾದಾಬ್ಜಗಳನ್ನೇ ಧ್ಯಾನಿಸುತ್ತಾ ಯಾವನು ಸತತವಾಗಿ ಇರುತ್ತಾನೋ ಅವನಿಗೆ ಒಂದೇ ಜನ್ಮದಲ್ಲಿ ಮುಕ್ತಿಯು ಇದೇ ಜನ್ಮದಲ್ಲಿ ಸದ್ಯವೇ ಮುಕ್ತಿಯಾಗುವುದು ಇದು ಸತ್ಯ ಇದು ಸತ್ಯ इं सत्य ना हेतने अंत यार प्रवचनकार सूत उवाच्वा स्जवरो वरशव कृपाद्रधी तूष्णी बभूवशुद्धात्मा शिवध्यानपरायण इष्टी आ ब्राह्मणश्रेष्ठन शिवभक्तन ಕೃಪೆಯಿಂದ ತೇವಗೊಂಡಂತಹ ಮನಸು ಬುದ್ಧಿ ಉಳ್ಳವನಾಗಿ ಮೌನಿಯಾದ ದಿಕ್ಕಿ ಮೌನಿಯಾದ ತೂಷ್ಣೀ ಬಭೂವ ಶುದ್ಧಾತ್ಮನಾದಂಥವನು ಶಿವಧ್ಯಾನ ಇಷ್ಟು ಹೇಳಿ ಅಥ ಬಿಂದು ಪತ್ನೀ ಸಾ ಚಂಚುಲಾಹ್ವಾ ಪ್ರಸನ್ನಧೀ ಇತ್ಯುಕ್ತ ವಿಪ್ರೇಣ ಸಮಾಸ ಈ ಬಾಷ್ಪಲೋಚನಾ ಆವಾಗ ಈ ಬಿಂದಗನ ಪತ್ನಿಯಾದಂತಹ ಚಂಚಲೆ ಅಥವಾ ಚಂಚುಲೆ ಅವಳು ಹೆಸರಿನಲ್ಲೇ ಉಂಟೋಳು ಚಂಚಲೆ ಹ್ಞೂ ಸ್ಥಿರ ಬುದ್ಧಿಗಳಲ್ಲ ಅಂಥೇಳಿ ಈ ಬಿಂದಗನ ಪತ್ನಿಯಾದಂತಹ ಚಂಚುಲೆ ಚಂಚುಲೆ ಎಂಬವಳು ಪ್ರಸನ್ನ ದೇಹಿ ಮನಸ್ಸು ಅತ್ಯಂತ ಶುದ್ಧಿಯಾಯ್ತವಳು ಪ್ರಸನ್ನತೆಯನ್ನು ಹೊಂದಿತು ವಿಪ್ರ ಈ ವಿಪ್ರಮ್ ಹೇಳಿದಂಥ ಮಾತುಗಳನ್ನು ಕೇಳಿ ಅವಳ ಕಣ್ಣುಗಳು ಆನಂದ ಬಾಷ್ಪದಿಂದ ಕೂಡಿದವು ಕಣ್ಣೀರಿನಿಂದ ತುಂಬಿ ಬಂತು ಪಪಾತರಂ ದ್ವಿಜೇಂದ್ರ ಪಾದಯೋಸ್ತ ಹೃಷ್ಟಧೀ ಚುಲಾಸಸ್ಸ ಕೃತೀತ್ಯಾ ಈಗ ಚಂಚುಲೆಯು ಆ ಜೇಂದ್ರನ ಪಾದಗಳಿಗೆ ಬಿದ್ದಲು ಶರಣ ಹೊಂದಿತ್ತಾಳೆ ಅವಳ ಆ ನ್ಜನನ್ನು ಪಪತಾರ್ವಿಜೇಂದ್ರ ಪಾದಯೋಸ್ತ ಹೃಷ್ಟಧೀ ಅತ್ಯಂತ ಆನಂದಭರಿತರಾದ ಮನಸ್ಸಿನವಳು ಬುದ್ಧಿ ಅಂಜನಿ ಅಂಜಲಿಬದ್ಧಳಾಗಿ ಕೈ ಮುಗಿದು ಕೃತಾರ್ಥನಾದಿ ನಾನು ಕೃತಾರ್ಥಳಾದೆ ಅಂತೇಳಿ ಹೇಳಿದಳು ನಿಮ್ಮನ್ನ ಕಂಡು ನಿಮ್ಮ ಮಾತನ್ನು ಕೇಳಿ ನಿಮ್ಮ ಬಾಯಿಂದ ಬಂದಂತಹ ಪವಿತ್ರವಾದ ಪುಣ್ಯತಮವಾದ ಶಿವಪುರಾಣದ ಕೇಳಿ ಕೃತಾರ್ಥಳಾದಿ ಅಥ ಸೋತ್ಥಾಯ ಸಾತಂಕ ಸಾಂಜಲಿರ್ಗದ್ಗದಾಕ್ಷರಂ ತಮುವಾಚ ಮಹಾಶೈವಂ ದ್ವಿಜಂ ವೈರಾಗ್ಯ ಯುಕ್ ಸುಧೀಹಿ ಆದರೂ ಕೂಡ ಅವಳು ಒಮ್ಮೆಲೆ ತತ್ಕ್ಷಣ ಆತಂಕಭರಿತಳಾಗಿ ಏನೋ ಒಂದು ಚಿಂತೆಯುಳ್ಳವಳಾಗಿ ಅಂಜಲಿಬದ್ಧಳಾಗಿ ಗದ್ಗದಳಾಗಿ ಅತ್ಯಂತ ಸ್ವರ ಬರಲಿಲ್ಲ ಅವಳಿಗೆ ಹೇಳಲಿಕ್ಕೆ ಆ ಮಹಾಶಿವಭಕ್ತನ ಅಂತ ಧ್ವಜನಲ್ಲಿ ಹೇಳ್ತಾಳೆ ವೈರಾಗ್ಯಯುಕ್ತವಾದಂಥ ಬುದ್ಧಿಯುಳ್ಳವಳಾಗಿ ಹೇಳ್ತಾಳೆ ಅವಳು ಏನು ಅಂತ ಬ್ರಹ್ಮನ್ ಶೈವರಸ್ವಾಮಿನ್ ಧನ್ಯಸ್ತ್ವಂ ಪರಮಾರ್ಥದೃಕ್ ಪರೋಪಕಾರ ನಿರತೋ ವರ್ಣನೀಯಸ್ಸು ಸಾಧುಷೋ ಹೇ ಬ್ರಹ್ಮನ್ ಹೇ ಶೈವಶ್ರೇಷ್ಠನಾದಂಥ ಬ್ರಾಹ್ಮಣನೇ ಸ್ವಾಮಿನ್ ನೀನು ಧನ್ಯನು ನೀನು ಧನ್ಯನು ಪರಮಾರ್ಥವನ್ನು ಕಂಡಂತ ನೀನು ಧನ್ಯನು ಪರೋಪಕಾರ ನಿರತನಾದ ನೀನು ಧನ್ಯನು ವರ್ಣನೀಯಸ್ಸು ಸಾಧುಷೂ ನೀನು ಒಳ್ಳೆಯ ಸಾಧುಗಳಲ್ಲಿ ನೀನು ಅತ್ಯಂತ ಶ್ರೇಷ್ಠನು ಉದ್ಧರೋದ್ಧರ ಮಾಂ ಸಾಧೋ ಪತಂತಿ ನರಕಾ ಪತಂತೀ ನರಕಾರ್ಣವೆ ನರಕವೆಂಬಸಾಗರದಲ್ಲಿ ಅರ್ಣವದಲ್ಲಿ ಬೀಳುತ್ತಾ ಇರತಕ್ಕಂತಹ ನನ್ನನು ಉದ್ಧರಿಸು ಉದ್ಧರಿಸು ಹೇ ಸಾಧು ಹೇ ಉದ್ಧರ ಉದ್ಧರ ಉದ್ಧರ ಉದ್ಧರ ಮಾಂ ನನ್ನ ಶುತ್ ಯಾಂ ಸುಕಥಾ ಶೈವೀ ಯಾವ ಆ ಶಿವ ಪುರಾಣದ ವಿಜೃಂಭಿತವಾದ ಪುಣ್ಯ ಪವಿತ್ರತಮವಾದ ಆ ಸುಕಥೆಯನ್ನು ಒಳ್ಳೆಯ ಕಥೆಯನ್ನು ನಾನು ಈಗ ಕೇಳುತ್ತೇನೆ ಆ ಕಥೆಯನ್ನು ಕೇಳಿ ನನ್ನನ್ನು ನೀನು ಆ ಕಥೆಯನ್ನು ಕೇಳಿಸು ನನಗೆ ಆ ಮೂಲಕ ನನ್ನನ್ನು ಉದ್ಧರಿಸು ನರಕದಿಂದ ಅಂಥೇಳಿ ವಿರಕ್ತಧೀ ಅಹಂ ಜಾತ ವಿಷಯೇಭ್ಯಷ್ಟ ಸರ್ವತಃ ಎಲ್ಲ ವಿಷಯ ಇಂದ್ರಿಯ ವಿಷಯಗಳು ಯಾವುದಿದೆ ಶಬ್ದ ಕಿವಿಗೆ ಏನೋ ಮಧುರವಾದ ಕೇಳಬೇಕು ಎನ್ನುವಂಥದ್ದು ಆಸೆ ವಿಷಯ ಕಣ್ಣುಗಳಿಗೆ ಏನೋ ಸುಧ್ರವಾದದ್ದನ್ನು ನೋಡಬೇಕು ಅನ್ನುವಂಥ ಆಸೆ ಮೂಗು ಘ್ರಾಣೇಂದ್ರಿಯಕ್ಕೆ ಏನೋ ಅತ್ಯಂತ ಪರಿಣಾಮವಾದದನ್ನು ಮೂಡಿಸಬೇಕು ಎನ್ನುವಂಥ ಆಸೆ ಆ ಘ್ರಾಣಿಸಬೇಕು ಅಂತೇಳಿ ಹಾಗೆ ಶಬ್ದ ಸ್ಪರ್ಶ ರೂಪ ರಸಗಂಧ ನಾಲಿಗೆ ಒಳ್ಳೆ ರುಚಿ ರುಚಿಯಾದ ಆಹಾರ ಪದಾರ್ಥಗಳು ಆಮೇಲೆ ಶಬ್ದ ಸ್ಪರ್ಶ ಚರ್ಮಕ್ಕೆ ಹಿತವಾದ ಸ್ಪರ್ಶ ಬೇಕು ಇವೆಲ್ಲ ವಿಷಯಗಳು ಅಂತಲೇ ಹೇಳ್ತಾರೆ ಈ ವಿಷಯಗಳಿಗೆ ವಿಷಯಗಳಿಂದ ನನ್ನನ್ನು ದೂರ ಮಾಡು ಈ ಶಿವಪುರಾಣವನ್ನು ಹೇಳಿ ವಿರಕ್ತಧಿ ಅಹಂ ನಾನೀಗಾಗಲೇ ನಿನ್ನ ನೀನು ಹೇಳಿದಂತಹ ಪುರಾಣ ಕಥೆಯನ್ನು ಕೇಳಿ ವಿರಕ್ತಿಯನ್ನು ಹೊಂದಿದ್ದೇನೆ ಇಂದ್ರಿಯ ವಿಷಯಗಳಿಂದ ವಿರಕ್ತಧಿ ಅಹಂ ಜಾತ ವಿಷಯಭ್ಯ ಚರ್ವತಃ ಸುಶ್ರದ್ಧಾ ಮಹತಿ ಎತತ್ ಪುರಾಣ ಶ್ರವಣೇಧುನಾಶ್ರದ್ಧಾ ಮಹತಿ ಮಹತ್ತರವಾದ ಶ್ರದ್ಧೆಯು ನನಗುಂಟಾಗಿದೆ ಒಳ್ಳೆಯ ಶ್ರದ್ಧೆ ಭಗವತ್ ಪುರಾಣದ ಶಿವಪುರಾಣದ ಕಥೆಯಲ್ಲಿ ಪುರಾಣ ಶ್ರವಣಿ ಅಧುನಾ ಈ ಪುರಾಣ ಶ್ರವಣದ ಒಂದು ಕಥೆಯನ್ನು ಕೇಳುವುದರಲ್ಲಿ ನನಗೆ ಈಗ ಅಧುನಾ ಅತ್ಯಂತ ಶ್ರದ್ಧೆ ಉಂಟಾಗಿದೆ ಸೋತ ಉಚ ಸಾಂಜಲಿಸಾವೈ ಸಂಪ್ರಾಪ್ಯ ತದನುಗ್ರಹಂ ತತ್ ಪುರಾಣ ಶೋತು ಕಾ ತಿತ್ಸೇವನೆ ಹೀಗೆ ಹೇಳಿ ಅಂಜಲಿಭದ್ರಾದಂತಹ ಆ ಬಿಂದುಗನ ಪತ್ನಿಯಾದ ಚಂಚುಲೆಯು ಆತನ ಅನುಗ್ರಹವನ್ನು ಆ ದ್ವಿಜನ ಅನುಗ್ರಹವನ್ನು ಪಡೆದು ಹೊಂದಿ ಸಂಪ್ರಾಪ್ಯ ತತ್ ಪುರಾಣ ಶೋತು ಕಾಮ ಆ ಶಿವಪುರಾಣ ಕೇಳ ಕೇಳುವ ಬಯಕೆಯುಳ್ಳವಳಾಗಿ ಅತಿಷ್ಠದ ತತ್ ಸೇವನೆ ವ್ರತ ಅವನ ಆ ದ್ವಿಜನ ಸೇವೆ ಮಾಡುವುದರಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಳು ತನ್ನಂತಾನು ಅಲ್ಲೇ ನೆಲೆಸಿದಳು ಅಥ ಶೈವವರೋ ವಿಪ್ರಹ ತಸ್ಮಿನ್ನೇವ ಸ್ಥಳೇ ಸುಧೀ ಅನಂತರ ಆ ಶೈವವರನಾದಂತಹ ಶಿವಭಕ್ತ ಶ್ರೇಷ್ಠನಾದಂತಹ ಆ ಬ್ರಾಹ್ಮಣನು ಅದೇ ಸ್ಥಳದಲ್ಲಿ ಉತ್ತಮ ಒಳ್ಳೆಯ ಬುದ್ಧಿಯೊಳವನಾದಂತಹ ಉದ್ ಅಂದರೆ ಸುಪ್ರಸನ್ನ ಮನಸ್ಸಿನವನಾಗಿ ಅವಳ ಸೇವೆಯಿಂದ ಸಂತೋಷವನ್ನು ಹೊಂದಿ ಸತ್ಕಥಾಂಶ ಅವಯಾಮ ಸ ತತ್ಪುರಾಣ ತಾಂ ಸ್ತ್ರೀಯಂ ಆ ಸ್ತ್ರೀಗೆ ಬಿಂದುವನ ಪತ್ನಿಯಾದ ಸಂಚುಲೆಗೆ ಶಿವಪುರಾಣದ ಆ ಪುಣ್ಯಕಥೆಯನ್ನು ಕೇಳಿಸಿದ ಶ್ರವಣ ಶ್ರವಣ ಮಾಡಿಸಿದ ಅಂದರೆ ಹೇಳಿದ ಅಂತೇಳಿ ಇತ್ತ ಮಹಾಕ್ಷೇತ್ರೇ ತಸ್ಮೇವ ತ್ವಜೋತ್ತಮಾತ್ ಕಾಂ ಶಿವಪುರಾಣ ಶುಶ್ರಾವ ಮಹೋತ್ತಮ ಹೀಗೆ ಅಂತಹ ಮಹಾಕ್ಷೇತ್ರದಲ್ಲಿ ಈ ರೀತಿಯಾಗಿ ಆ ತ್ಜೋತ್ತಮನಿಂದಲೇ ಶಿವಪುರಾಣದ ಕಥೆಯು ಕಥೆಯನ್ನು ಅವಳು ಚಂಚುಲೆಯು ಬಹಳ ಚೆನ್ನಾದ ರೀತಿಯಲ್ಲಿ ಭಕ್ತಿಶ್ರದ್ಧೆಗಳಿಂದ ಆಧರದ ಅತಿಶಯಗಳಿಂದ ಕೇಳಿದಳು ಭಕ್ತಿಜ್ಞಾನಿರಾಗಂ ವರ್ಧಿನಿ ಮುಕ್ತಿದಾಯಿನಿ ಬಹು ವೃತಾರ್ಥ ಸಾ ಶುತ್ವ ತಾಂ ಪರಾಂ ಅಂಧಾ ಈ ಪರಮಶ್ರೇಷ್ಠವಾದ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಹೆಚ್ಚಿಸುವಂತಹ ವರ್ಧಿಸುವಂತಹ ಮುಕ್ತಿಪ್ರದವಾದಂತಹ ಆ ಶಿವಪುರಾಣವನ್ನು ಕೇಳಿ ಅವಳು ಸಾರ್ಥಕ್ಯವನ್ನು ಹೊಂದಿದ್ದಳು ಜನ್ಮವನ್ನು ಸಫಲಗೊಳಿಸಿದ್ಲು ಸುಕೃತೆಯನ್ನು ಹೊಂದಿದ್ದು ಅಂತೇಳಿ ಸದ್ಗುರೋಸ್ತ ಕೃಪಯ ಶುದ್ಧಚಿತ್ತ ಚೃತ ಶಿವಾನುಗ್ರಹದ ಶಂಭೋ ರೂಪಧ್ಯಾನ ವಾಪ ನೋಡಿ ಸದ್ಗುರುವಿನ ಕೃಪೆಯಿಂದ ಆ ಪ್ರವಚನಕಾರದ ದ್ವಿಜನ ಕೃಪೆಯಿಂದ ಶುದ್ಧಚಿತ್ತಳಾಗಿ ಅವಳು ತತ್ಕ್ಷಣವೇ ಬಹು ಬೇಗನೆ ಶುದ್ಧಚಿತ್ತದ ಚಿತ್ತವನ್ನು ಹೊಂದಿ ಶಿವಾನುಗ್ರಹದಿಂದ ಶಂಭುವಿನ ರೂಪಧ್ಯಾನವನ್ನು ಮನಸ್ಸಿನಲ್ಲಿ ಏಕಾಗ್ರವನ್ನು ಏಕಾಗ್ರವಾಗಿ ಶಂಭುವಿನ ಶಿವನ ಮೇಲೆ ಶಿವನ ಆಕಾರದ ಮೇಲೆ ಧ್ಯಾನವನ್ನು ಮನಸರ ನೆಲೆನಿಲ್ಸಲಿಕ್ಕೆ ಏಕಾಗ್ರತೆಯಲ್ಲಿ ನೆಲೆನಿಲ್ಸಲಿಕ್ಕೆ ಶಕ್ತಳಾದಳು ಧ್ಯಾನವನ್ನು ಸಿದ್ಧಿಸಿಕೊಂಡಳು ಶಿವಧ್ಯಾನ ಶಿವದ ಶಿವನ ರೂಪಧ್ಯ ಇತ್ತಂ ಸದ್ಗುರುಮಾಶ್ರಿತ್ಯ ಸಾಪ್ ಸಾವಾಪ್ತ ಶಿವಸಮ್ಮತಿ ಅವಳು ಶಿವನ ಅಂದರೆ ಶುಭವಾದಂಥ ಚಿತ್ತವನ್ನು ಮತಿಯನ್ನು ಹೊಂದಿದ್ಲು ಮಂಗಳಕರವಾದಂಥ ಮನಸ್ಸನ್ನು ಹೊಂದಿದ್ದು ಈ ರೀತಿಯಾಗಿ ಸದ್ಗುರುವನ್ನು ಆಶ್ರಯಿಸಿ ಇತ್ತ ಸದ್ಗುರು ಆಶ್ರಿ ದೋ ಮುಹುರ್ಮುಹು ಶಂಭೋ ಚಿದಾನಂದಮಂ ವಪು ಅವಳು ಬಾರಿ ಬಾರಿ ಬಾರಿ ಬಾರಿ ಪುನಃಪುನಃ ಜ್ಞಾನಾನಂದರೂಪವಾದ ಶಿವನ ಶರೀರವನ್ನು ಭಕ್ತಿಯನ್ನು ಧ್ಯಾನಿಸಿದಳು ಸ್ನಾ ತೀರ್ಥಜಲೇ ನಿತ್ಯಂ ಜಟಾವಲ್ಕಲಧಾರಿಣೀ ಭಸ್ಮೋದ್ಧೂರಿತ ಸರ್ವಾಂಗೀ ರುದ್ರಾಕ್ಷಕೃತಭೂಷಣಾಧಿ ನಿತ್ಯ ಕೂಡ ತೀರ್ಥಜಲದಲ್ಲಿ ಸ್ನಾನವನ್ನು ಮಾಡಿ ಜಟಾವಲ್ಕಲವನ್ನು ಧರಿಸಿ ಅಂದರೆ ಜಟೆಯನ್ನು ಬಿಟ್ಟು ಕೂದಲನ್ನು ಕತ್ತರಿಸದೆ ಅಥವಾ ಬಾಚದೆ ಜಟೆಯ ರೂಪದಲ್ಲಿ ಬಿಟ್ಟು ಜಟೆ ಕಟ್ಟುವುದು ಅಂದರೆ ಅದರಲ್ಲಿ ಕುಯ್ದರೆ ರಕ್ತ ಬರ್ತದೆ ಆ ರೀತಿ ಆಗ್ತದೆ ಕೂದಲುಗಳು ಬಾಚದೆ ಇದ್ದರೆ ಅಥವಾ ಅದನ್ನು ಕತ್ತರಿಸದೇ ಇದ್ದರೆ ಅಂತಹ ಜಟೆಯನ್ನು ಬಿಟ್ಟು ನಾರು ಬಟ್ಟೆಗಳನ್ನು ವಲ್ಕಲ ಅಂದರೆ ನಾರುಬಟ್ಟೆ ನಾರ್ಮಡಿ ಅಂತ ಹೇಳ್ತಾರೆ ನಾರ್ಮಡಿ ಧರಿಸಿ ಭಸ್ಮ ಉದ್ದೂರಿತ ಸರ್ವಾಂಗೀ ಭಸ್ಮ ಧಾರಣೆಯನ್ನು ಮಾಡಿ ಇಡೀ ಶರೀರದಲ್ಲಿ ರುದ್ರಾಕ್ಷ ಕೃತಭೂಷಣ ರುದ್ರಾಕ್ಷಿಗಳನ್ನು ಧರಿಸಿ ರುದ್ರನ ಕಣ್ ಕಣ್ಣಿನ ನೀರಿನ ಹನಿ ಬಿದ್ದು ಹುಟ್ಟಿರುವಂಥದ್ದು ರುದ್ರಾಕ್ಷಿ ಅಂತೇಳಿ ಹೇಳ್ತಾರೆ ಶಿವನಾಮ ಜಪ ಆಸಕ್ತ ವಾಗ್ಯತಾ ಮಿತಭೋಜನ ಗುರು ಉಪದಿಷ್ಟಮಾರ್ಗೇಣ ಸಹ ಶಿವಂ ಶಿವನಾಮದ ಜಪದಲ್ಲಿ ಆಸಕ್ತಿಯುಳ್ಳವಳಾಗಿ ಮಿತವಾದ ಮಾತು ವಾಗ್ಯತಾ ನಿಯಂತ್ರಿತವಾದಂಥ ಮಾತು ವಾಕ್ ಮಿತಭೋಜನ ಊಟವು ಕೂಡ ಹಾಗೆ ಮಿತವಾಗಿ ಗುರು ಉಪದಿಷ್ಟ ಗುರುವಿನ ಉ ಗುರು ಉಪದೇಶಿದಂತಹ ಮಾರ್ಗದಲ್ಲಿಯೇ ಸಾ ಶಿವಂ ಸಂ ಅತೋ ಅತೋಷಯತ್ ಅವ ಅವಳು ಶಿವನನ್ನು ಸಂತೋಷಗೊಳಿಸಿದಳು ಪ್ರಸನ್ನೀಕರಿಸಿಕೊಂಡು ಅಂತೇಳಿ ಧ್ಯಾನ ಮಾಡಿ ಏವ್ಯ ಚಂಚುಲಾ ಕೂವಂತ ಧ್ಯಾನೋತ್ತಹುಕಾಲತೀಯ ಶಂಭೋಸ್ತ ಶೌನಕ ಅಯ್ಯಾ ಶೌನಕ ಮುನಿಯೇ ಸೂತ ಮುನಿ ಹೇಳ್ತಾನೆ ಈ ರೀತಿಯಾಗಿ ಆ ಚಂಚುಲೆಯು ಧ್ಯಾನವನ್ನು ಉತ್ತಮವಾದ ಶಿವಧ್ಯಾನವನ್ನು ಮಾಡ್ತಾ ಮಾಡ್ತಾ ಬಹುಕಾಲವನ್ನು ಕಳೆದಳು ಅಲ್ಲಿಯೇ ಕಳೆ ಕಳೆದಳು ಅಥಕಾಲೇನ ಪೂರ್ಣೇನ ಭಕ್ತಿತ್ರಿಕ ಸಮನ್ವಿತ ಸಮುತ್ಸಸಸರ್ಜ ದೇಹ ಸ್ವಂ ಅನಾಯಾಸೇನ ಚಂಚುಲ ಹೀಗೆ ಕಾಲವು ಕಳೆಯಲಾಗಿ ಬಹುಕಾಲದ ಬಳಿಕ ಅವಳ ಆಯುಸು ಮುಗಿಯಲು ಭಕ್ತಿ ಜ್ಞಾನ ವೈರಾಗ್ಯಯುತವಾದಂತಹ ಅವಳು ಭಕ್ತಿತ್ರಿಕ ಭಕ್ತಿತ್ರಿಕಾ ಅಂದರೆ ಭಕ್ತಿಜ್ಞಾನ ವೈರಾಗ್ಯ ಸಮನ್ವಿತರಾಗಿ ಅವಳ ದೇಹವನ್ನ ಅನಾಯಾಸವಾಗಿ ತೊರೆದಳು ಅಂದರೆ ಅವಳಿಗೆ ಅನಾಯಾಸವಾದ ಮರಣ ಪ್ರಾಪ್ತವಾಯಿತು ಆನಂದದಿಂದಲೇ ಅವಳು ಶರೀರವನ್ನು ಬಿಟ್ಟಳು ಅನಾಯಾಸೇನ ಮರಣಂ ವಿನಾ ಜೀವನಂ ದೇಹಿ ಮೇ ಕೃಪಯಾ ಶಂಭೋ ತ್ವಯಿ ಭಕ್ತಿರ ಚಂಚಲಾಂ ಎಂಬಂತೆ ಆಯಿತು ಅವಳ ಗತಿ ಅನಾಯಾಸೇನ ಮರಣಂ ವಿನಾ ಜೀವನ ಜೀವನ ಕೂಡ ನಮ್ಮದು ದೈನ್ಯತೆಯ ರಹಿತವಾಗಿ ಯಾರಿದ್ದರೂ ಯಾರತ್ರವೂ ದೀರ್ಣವಾಗಿ ನಾವು ಬೇಡುವಂತಾಗಬಾರದು ದೇಹಿಮೇ ಕೃಪಯಾ ಶಂಭೋ ಹೇ ಶಂಭುವೇ ಕೃಪೆಯಿಂದ ಕೊಡು ಈ ಒಂದು ಪರಿಸ್ಥಿತಿಯನ್ನು ನಮಗೆ ಅಂಥೇಳಿ ದೇಹಿಮೇ ಕೃಪಯಾ ಶಂಭೋ ತ್ವಯ್ ಭಕ್ತಿರ ಚಂಚಲ ನಿನ್ನಲ್ಲಿ ಹೇ ಶಂಭೋ ನಿನ್ನಲ್ಲಿ ಅಚಂಚಲವಾದ ಸ್ಥಿರವಾದ ಭಕ್ತಿಯನ್ನು ತೈಲಧಾರೆಯಂತೆ ಮನಸ್ಸು ಕೊಡು ಅಂತೇಳಿ ಹೇಳಿದಾಗೆ ಅಂತಹ ಏಕಾಗ್ರ ಭಕ್ತಿಯನ್ನು ಕೊಡು ಅಂತೇಳಿ ಹೇಳುವಂಥ ಒಂದು ಪ್ರಾರ್ಥನೆ ಅದೇ ರೀತಿಯಲ್ಲಿ ಅವಳಿಗೆ ಅನಾಯಾಸ ಮರಣವಾಯಿತು ವಿಮಾನಂ ಧೃತವಾಯಾಂತಂ ಪ್ರೇಷಿತಮ್ ತ್ರಿಪುರಾರಿಣ ಆ ತ್ರಿಪುರಾರಿ ಯಾರು ತ್ರಿಪುರಾಸವನ್ನು ಕೊಂದಂತಹ ಪರಶುವ ಇದ್ದಾನೆ ಅವನು ಕಳಿಸಿದ ವಿಮಾನವನ್ನು ವಿಶೇಷವಾದಂಥ ವಿಮಾನವನ್ನು ಇವಳ ಪ್ರಾಣವನ್ನು ತಕೊಂಡು ಹೋಗಲಿಕ್ಕೆ ಬಹಳ ಬೇ ವೇಗವಾಗಿ ಬಂತಂತೆ ದಿವ್ಯಂ ಸ್ವಗಣ ಸಂಯುಕ್ತ ಆ ಶಿವಗಣಗಳಿಂದ ಕೂಡಿ ದಿವ್ಯವಾದಂತಹ ವಿಮಾನ ನಾನಾ ಶೋಭಾಸಮನ್ವಿತಮ್ ಅನೇಕ ಶೋಭಾಯಮಾನ ಅಲಂಕಾರಗಳಿಂದ ಕೂಡಿ ಆ ಶಿವನ ವಿಮಾನ ಬಂತು ಶಿವ ಕಳುಹಿಸಿದಂಥ ಶಿವದೂತರು ತಗೊಂಡು ಬಂದರು ಅಥ ತತ್ರ ಸಮಾರೂಢ ಮಹೇಶಾನುಚರೈ ವರೈ ನೀತ ಶಿವಪುರಿ ಸದ್ಯೋ ಧ್ವಸ್ತ ಸರ್ವಮಲಾ ಚೋ ಹೀಗೆ ಅವಳು ಎಲ್ಲ ಯಾವುದು ಮಲ ಕಲ್ಮಶಗಳನ್ನು ತೊಳೆದವಳಾಗಿ ಕೂಡಲೇ ಶಿವಪುರಿಗೆ ಒಯ್ಯಲ್ಪಟ್ಟಳು ಆ ವಿಮಾನದಲ್ಲಿ ಕೂರಿಸಿಕೊಂಡು ಅವನು ಅವಳನ್ನು ಕರ್ಕೊಂಡು ಆ ಮಹೇಶ್ವರನ ಅನುಚರರು ಶಿವಗಣದ ಗಣಗಳು ದಿವ್ಯ ರೂಪ ಧರಾ ದಿವ್ಯಾ ದಿವ್ಯಾ ವಯವಶಾಲಿನಿ ಅವಳು ಹೇಗಾದಲು ಚಂಚುಲೆ ಮರಣ ಮರಣದ ಬಳಿಕ ದಿವ್ಯ ರೂಪವನ್ನು ಹೊಂದಿದಳು ಬೆಳಗುವಂಥದ್ದು ದಿವ್ಯಾ ಅಂದರೆ ದೇ ದೀಪ್ಯಮಾನವಾದ ದೀವು ಎನ್ನುವಂಥದ್ದು ದಿಯು ಕಾಂತವು ಎನ್ನುವಂಥದ್ದು ಧಾತು ಬೆಳಗುವಂಥದ್ದು ದಿವ್ಯಾ ದಿವ್ಯಾ ಅವಯವಶಾಲಿನಿ ದಿವ್ಯವಾದಂತಹ ದೇವತಾ ಸ್ತ್ರೀಯ ರೂಪವನ್ನು ತಾಳಿದ್ದು ಚಂದ್ರ ಅರ್ಧ ಶೇಖರ ಗೌರಿ ವಿಳಾಸ ದಿವ್ಯಭೂಷಣ ಪಾರ್ವತಿಯಂತೆಯೇ ಆಳಿದವಳು ಅಂದರೆ ಇದು ಸಾರೂಪ್ಯ ಮುಕ್ತಿ ಅಂತೇಳಿ ಹೇಳ್ಬೋದು ನಾವು ಅದೇ ರೂಪವನ್ನು ಹೊಂದುವಂಥದ್ದು ಮುಕ್ತಿಯಲ್ಲಿ ನಾಲ್ಕೈದು ಬಗೆಗಳನ್ನು ಸಾಮಾನ್ಯವಾಗಿ ನಾವು ಕಾಣುತ್ತೇವೆ ಪುರಾಣಗಳಲ್ಲಿ ಒಂದು ಸಾಲೋಕ್ಯ ಯಾವೊಂದು ದೇವರಿದ್ದಾನೋ ಯಾವ ದೇವರನ್ನು ನಂಬುತ್ತಾರೋ ಆ ದೇವನ ಲೋಕವನ್ನು ಹೊಂದುವಂಥದ್ದು ಸಾಲೋಕ್ಯ ಆಮೇಲೆ ಸಾಮೀಪ್ಯ ಅವನ ಸಾಮೀಪ್ಯವನ್ನು ಅಂಥ ಅವಳ ಸಾಮೀಪ್ಯವನ್ನು ಹೊಂದುವಂಥದ್ದು ಸಾರೂಪ್ಯ ಅವನ ಅಥವಾ ಅವಳ ರೂಪವನ್ನೇ ಹೊಂದುವಂಥದ್ದು ಆಮೇಲೆ ಸಾರಷ್ಟಿ ಅವಳ ಐಶ್ವರ್ಯ ಆಯುಧಗಳು ಇತ್ಯಾದಿ ಸಂಪತ್ತುಗಳನ್ನು ಹೊಂದುವಂಥದ್ದು ಆಮೇಲೆ ಸಾಯುಜ್ಯ ಅಂದರೆ ಐಕ್ಯವನ್ನು ಹೊಂದುವಂಥದ್ದು ಅವಳೊಳಗೆ ಅಥವಾ ಅವನೊಳಗೆ ಐಕ್ಯವನ್ನು ಹೊಂದುವಂಥದ್ದು ಹೀಗೆ ಐದು ಬಗೆಯಾದ ಮುಕ್ತಿಯನ್ನು ಹೇಳ್ತಾರೆ ಸಾಲೋಕ್ಯ ಸಾಮೀಪ್ಯ ಸಾರಷ್ಟಿ ಸಾರೂಪ್ಯ ಸಾಯುಜ್ಯ ಎನ್ನುವಂಥದ್ದು ಹೀಗೆ ಅವಳು ಇಲ್ಲಿ ಅವಳ ಆ ಗೌರಿಯ ರೂಪವನ್ನೇ ಹೊಂದಿದ್ಲು ಪಾರ್ವತಿ ರೂಪವನ್ನು ಚಂದ್ರಾರ್ಧಶೇಖರಳಾಗಿ ಅರ್ಧಚಂದ್ರನನ್ನು ಶಿಖರದಲ್ಲಿ ತಲೆಯಲ್ಲಿ ಧರಿಸಿ ಗತ್ವಾ ತತ್ರ ಮಹಾದೇವಂ ಸಾದದರ್ಶ ತ್ರಿಲೋ ಅಲ್ಲಿ ಹೋಗಿ ಅವಳು ಮಹಾದೇವನನ್ನು ಆ ತ್ರಿಲೋಚನಾದ ಮೂರು ಕಣ್ಣುಗಳುಳ್ಳ ಮುಕ್ಕಣ್ಣನಾದ ಮಹಾದೇವನನ್ನು ನೋಡಿದ್ಲು ವಿಷ್ಣು ಬ್ರಹ್ಮಾದಿಭಿರ್ದೇವೈ ಸೇವ್ಯಮಾನಂ ಸನಾತನಂ ವಿಷ್ಣು ಬ್ರಹ್ಮಾದಿ ದೇವತೆಗಳಿಂದ ಸನಾತನವಾದ ಆ ಪರಶಿವನು ಹೇಗೆ ಸೇವಿಸಲ್ಪಡುತ್ತಿದ್ದಾನೆ ಸೇವೆ ಮಾಡಲ್ಪಡುತ್ತಿದ್ದಾನೋ ಎಂಬುದನ್ನು ನೋಡಿಬಿಟ್ಲು ನೋಡಿದ್ದು ಗಣೇಶ ಭೃಂಗಿ ನಂದಿ ಈಶ ವೀರಭದ್ರೇಶ್ವರ ದಿವಿ ಶಿವಗಣಗಳಾದಂತಹ ಗಣೇಶ ಸಕಲ ಗಣಗಳ ಅಧಿಪತಿ ವಿನಾಯಕ ಗಣ ಗಣೇಶ ಭೃಂಗಿ ವಿನಾಯಕ ಅಂದರೆ ಬೇರೆ ನಾಯಕರು ಇಲ್ಲದವ ಅಂಥೇಳಿ ಅವನಿಗೆ ವಿನಾ ನಾಯಕ ವಿನಾಯಕ ಅವನಿಗೆ ಬೇರೆ ನಾಯಕರೇ ಇಲ್ಲ ಅವನೇ ನಾಯಕ ಅಂಥೇಳಿ ಗಣೇಶ ಗಣಗಳ ಅವನೇ ಭೃಂಗಿ ನಂದಿ ನಂದಿ ಈಶಾ ಅಂತೇಳಿ ಹೇಳಿದ್ದಾರೆ ನಂದಿಗಳ ಈಶಾ ನಂದಿ ಆಮೇಲೆ ವೀರಭದ್ರೇಶ್ವರ ಇವರೆಲ್ಲ ಅಲ್ಲಿ ಇದ್ದರು ಇವರೆಲ್ಲರಿಂದ ಪರಿವರ್ತನಾದ ಶಿವನು ಇದ್ದ ಅಲ್ಲಿ ಉಪಾಸ್ಯಮಾನಂ ಸದ್ಭಕ್ತ್ಯ ಕೋಟಿ ಸೂರ್ಯ ಸಮಪ್ರಭಂ ಕೋಟಿ ಸೂರ್ಯರಿಗೆ ಸಮ ಒಮ್ಮೆಲೆ ಕೋಟಿ ಸೂರ್ಯರು ಆಕಾಶದ ಮೇಲೆದ್ದು ಬಂದರೆ ಎಷ್ಟು ಪ್ರಭೆ ಇರ್ಬೋದು ಅಂಥೇಳಿ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಭೆ ಉಳ್ಳಂತಹ ಪರಶಿವನನ್ನು ಕಂಡು ನೀಲಗ್ರೀವಂ ಕುತ್ತಿಗೆ ಕಂಠ ನೀಲಕಂಠ ಅನ್ನೊಂದು ವಿಷವನ್ನು ಕುಡಿದಂಥವ ನಂಜುಂಡೇಶ್ವರ ಅಂತ ಲೋಕವನ್ನು ಉಳಿಸಲು ವಿಷವನ್ನು ಕುಡಿದಂತಹ ನಂಜುಂಡೇಶ್ವರ ವೈರಾಗ್ಯದ ಸಾಕಾರಮೂರ್ತಿ ಪಂಚವಕ್ಂ ನೀಲಗ್ರೀವಂ ಪಂಚವಕ್ಂತ್ಯಕಂ ಚಂದ್ರಶೇಖರಂ ವಾಮಾಂಗೇ ಬಿಭ್ರತಂ ಗೌರಿ ವಿದ್ಯುತ್ಪುಂಜ ಸಮ ಪ್ರಭಾಂ ವಿದ್ಯುದ್ದಿನ ಪುಂಜ ಸಮೂಹವೋ ಎಂಬಂತಹ ಪ್ರಭೆ ಉಳ್ಳಂತಹ ಅದಕ್ಕೆ ಸಮನಾದ ಪ್ರಭೆ ಕಾಂತಿ ಉಳ್ಳಂತಹ ಹಾಗೆ ತನ್ನ ವಾಮಾಂಗದಲ್ಲಿ ಎಡಭಾಗದಲ್ಲಿ ಗೌರಿಯನ್ನ ಧರಿಸಿ ಪಾರ್ವತಿಯನ್ನು ಧರಿಸಿ ಗೌರವರ್ಣ ಅಂದರೆ ಬಿಳಿಯಾದಂತಹ ಬಣ್ಣ ಉಳ್ಳಂತಹ ಗೌರಿ ಪಾರ್ವತಿ ಪರ್ವತರಾಜನ ಮಗಳು ಪಾರ್ವತಿ ಚಂದ್ರಶೇಖರ ತಲೆಯಲ್ಲಿ ಚಂದ್ರನನ್ನು ಧರಿಸಿದವಳ ಧರಿಸಿದವ ತ್ರಿಯಂಬಕ ಮೂರು ಕಣ್ಣುಳ್ಳವ ಪಂಚಭಕ್ತ ಐದು ಮುಖಗಳುಳ್ಳವ ನೀಲಗ್ರೀವ ನೀಲಕಂಠನಾದ ಸದಾಶಿವ ಯಾವಾಗಲೂ ಮಂಗಳಕರನು ಕರ್ಪೂರ ಗೌರೀಶಂ ಸರ್ವಾಲಂಕಾರಧಾರಿಣಂ ಸಿತಭಸ್ಮಲ ಸದ್ದೇಹಂ ಸಿತವಸ್ತ್ರಂ ಮಹೋಜ್ವಲಂ ಕರ್ಪೂರ ಗೌರವಣ್ಣ ಅವನದ್ದು ಕರ್ಪೂರದಂತಹ ವರ್ಣ ಬಿಳಿಯಾದ ಬಣ್ಣ ಗೌರೀಶಂ ಗೌರಿಯ ಈಶ ಪತಿ ಸರ್ವಾಲಂಕಾರಧಾರಿಣಂ ಎಲ್ಲ ಅಲಂಕಾರದಿಂದ ಕೂಡಿದವನು ಸಿತಭಸ್ಮಲ ಸದ್ದೇಹಂ ಸಿತವಸ್ತ್ರಂ ಮಹೋಜ್ವಲಂ ಅಂದರೆ ಬಿಳಿಯಾದಂತಹ ಭಸ್ಮವನ್ನು ಧರಿಸಿರುವಂತಹ ದೇಹದಲ್ಲಿ ಅಲಂಕೃತನಾದಂಥ ಸಿತ ವಸ್ತ್ರ ಬಿಳಿಯಾದ ವಸ್ತ್ರವನ್ನು ಧರಿಸಿ ಮಹೋಜ್ವಲಂ ಮಹಾತ್ರವಾದಂಥ ಉಜ್ವಲವಾದ ಪ್ರಕಾಶವು ಲಂಥ ಸದಾಶಿವನನ್ನು ಅವಳು ಕಂಡಳು ದೃಷ್ಟ ಶಂಕರ ನಾರಿ ಸಾ ಮುಂಚುಲ ಸುಸಂಭ್ರಮಾ ಮಹಾಪ್ರೀತಾ ಪ್ರಣನಾಮ ಪುನಃಪುನ ಇಂತಹ ಶಂಕರನನ್ನು ಕಂಡು ಆ ಚಂಚುಲೆಯು ಅತ್ಯಂತ ಮೋದವನ್ನು ಹೊಂದಿದಳು ಸು ಆನಂದವನ್ನು ಹೊಂದಿದ್ಲು ಅವನ ದರ್ಶನದಿಂದ ಶಿವ ದರ್ಶನದಿಂದ ಸುಸಂಭ್ರಮಾನ್ ಮಹಾ ಪ್ರೀತ ಅತ್ಯಂತ ಸಂಭ್ರಮವನ್ನು ಹೊಂದಿ ಅತ್ಯಂತ ಪ್ರೀತಳಾಗಿ ಪ್ರಣನಾಮ ಪುನಃಪುನಃ ಪುನಃ ಪುನಃ ಪುನಃ ಪುನಃ ಎಷ್ಟು ಮನದಣಿಗೆ ಮನದಣಿಯುದೇ ಇಲ್ಲ ಅವರಿಗೆ ಅಷ್ಟು ಬಾರಿ ಪುನಃ ಪುನಃ ನಮಸ್ಕರಿಸಿದ್ರಂತೆ ಆ ಸದಾಶಿವನಿಗೆ ಸಾಂಜಲಿಸಾ ಮುದಾ ಪ್ರೇಮ್ನಾತಕ ಆನಂದಾಶ್ರ ಜಲೈದ್ಯುಕ್ತಾರೋ ಮಹರ್ಷ ಸಮನ್ವಿತ ಅಂಜಲಿಬದಳಾಗಿ ಪ್ರೇಮಯುತಳಾಗಿ ಸಂತುಷ್ಟಳಾಗಿ ವಿನೀತಳಾಗಿ ಅತ್ಯಂತ ವಿನಯ ಭಾವದಿಂದ ಆನಂದಾಶ್ರ ಮಹರ್ಷ ಸಮನ್ವಿತ ಆನಂದಾಶು ಆನಂದದ ಕಣ್ಣೀರು ಅವಳ ಕಣ್ಣುಗಳಲ್ಲಿ ರೋಮಹರ್ಷಸಮಿತ ಅತ್ಯಂತ ಪುಳಕಿತಗಳಾದರೂ ಅಂತ ಹೇಳಿ ಹೇಳ್ತಾನೆ ರೋಮಹರ್ಷ ಉಂಟಾಯಿತು ಆನಂದದಿಂದ ಮೈಯಲ್ಲಿರೋ ಕುದುರೆಗಳೆಲ್ಲ ಅತ್ಯಂತ ಅಂದರೆ ಪುಳಕಿತಗುಂಡವು ಆನಂದಾತಿರೇಕದಿಂದ ಅಥಸ ವೈ ಕರುಣಯ ಪಾರ್ವತ್ಯ ಶಂಕರೇಣ ಚ ಸಮಕಂಠಿ ಸುಧೃಷ್ಟ್ಯಾ ಚಲೋಕಿತ ಅವಳು ಅತ್ಯಂತ ಕರುಣೆ ಅಥಸ ವೈ ಕರುಣೆಯ ಪಾರ್ವತ್ಯ ಶಂಕರೆಣ ಹತ್ತಿರಕ್ಕೆ ಬಂದು ನಮಸ್ಕರಿಸುತ್ತಿರುವ ಚಂಚುಲೆಯನ್ನು ಪಾರ್ವತಿಯು ಈಶ್ವರನು ಅತ್ಯಂತ ಕರುಣಾಪೂರಿತ ದೃಷ್ಟಿಯಿಂದ ನೋಡಿದರು ಸಮತ ಉಪಕಂಠ್ಯಾ ಚಲೋಕಿತ ಪಾರ್ವತ ಸಾೀತ್ಯ ಸ್ವಸಖ್ಯೂ ದಿವ್ಯಸೌಖ್ಯಾನ್ವಿತ ಚಂಚುಲಾ ಬಿ ಅಂತರ ಪಾರ್ವತಿಯು ಚಂಚುಲೆಯನ್ನು ಪ್ರೀತಿಯಿಂದ ತನ್ನ ಸಖಿಯನ್ನಾಗಿ ಮಾಡಿಕೊಂಡಳು ಈ ರೀತಿ ಚಂಚುಲೆಯು ಕೈಲಾಸದಲ್ಲಿ ದಿವ್ಯವಾದ ಸುಖವನ್ನು ಅನುಭವಿಸಿದಳು ತಸ್ಮಿನ್ ಲೋಕೇ ಪರ ಆನಂದ ಘನಜ್ಯೋತಿಷಿ ಶಾಶ್ವತೇ ಲಬ್ಧ್ವಾ ನಿವಾಸೇ ಸುಖಮನಾಹತಂ ಜ್ಯೋತಿರ್ಮಯವು ಆನಂದವು ಆನಂದಮಯವು ಶಾಶ್ವತವೂ ಆದ ಆ ಕೈಲಾಸದಲ್ಲಿ ಚಂಚುಲೆಯು ಶಾಶ್ವತವಾದ ಸುಖವನ್ನು ಅನುಭವಿಸುತ್ತಾ ಇದ್ದಳು ಇಲ್ಲಿ ಶ್ರೀಸ್ಕಂದೇ ಮಹಾಪುರಾಣೇ ಶಿವಪುರಾಣತ್ಮೆ ಚಂಚುಲಾಸಗತಿವರ್ಣನ ನಾಮ ಚತುರ್ಥೋಧ್ಯಾ ಇಲ್ಲಿಗೆ ಸ್ಕಂದಪುರಾಣದಲ್ಲಿ ಬರುವಂತಹ ಶಿವಪುರಾಣತ್ಮೆ ಎಲ್ಲಿ ಚಂಚುಲೆಯ ಸದ್ಗತಿವರ್ಣನ ಎಂಬಂತಹ ನಾಲ್ಕನೇ ಅಧ್ಯಾಯವು ಮುಗಿಯಿತು ಹರ ಹರ ಮಹಾದೇವ ಶಂಭೋ ಶಂಕರ ಹರಿ ಓತ